ಧಿ ಎನ್ನುವ ಶಬ್ದಕ್ಕೆ ಕರ್ಮ ಅಂತ ಅರ್ಥ ನಹ ಧಿಯ ನಮ್ಮ ಕರ್ಮಗಳ ಬಗ್ಗೆ ದೇವಸ್ಥೆ ಭಗವಂತನಿಗೆ ಏನಂತ ಬುದ್ಧಿ ಬರಬೇಕು ನನಗೆ ಬೇಕಾದಂತಹ ಕರ್ಮ ಇಯಂ ಧೀಹಿ ಈ ಕರ್ಮವು ನಹ ನಯಂ ಅಲ್ಲ ನಹ ಇಯಂ ಈ ಕರ್ಮ ಇದು ನನಗೆ ಬೇಕಾದಂತಹ ಕರ್ಮ ನನಗೆ ಪ್ರಿಯವಾದ ಕರ್ಮ ಅಂತ ದೇವರಿಗೆ ಅನಿಸ್ಬೇಕು ಜನರ ಪ್ರೀತಿ ಆಗಿರಬಾರ ಜನರು ಬಹಳ ಚೆನ್ನಾಗಿ ಮಾಡಿದ ಅಂತ ಮೆಚ್ಚಿದರು ಬೇಕಾದಷ್ಟು ಡೊನೇಷನ್ಗಳನ್ನು ಕೊಟ್ಟರು ನನಗೆ ಮರ್ಯಾದೆಗಳನ್ನು ಮಾಡಿದ್ರು ಸತ್ಕಾರ ಮಾಡಿದರು ಶಾಲೆ ಒದಿಸಿದರು ನನ್ನ ಗಮನ ಹರಿದ್ರೆ ಆ ಕರ್ಮ ವ್ಯರ್ಥವೇ ನನ್ನ ಕರ್ಮ ಸಾರ್ಥಕವಾಗುವುದು ಯಾವಾಗ ಈ ಕರ್ಮ ನನಗೆ ಬೇಕಾದದ್ದು ಅಂತ ದೇವರೇ ಅನಿಸ್ಬೇಕು ಆಗ ಅದು ಸಾರ್ಥಕ ಮಹಾ ನನ್ನ ಕರ್ಮದ ಬಗ್ಗೆ ದೇವೇ ಭಗವಂತನಿಗೆ ಕರ್ಮ ಇದು ನನ್ನದು ಇದು ನನಗೆ ಬೇಕಾದದ್ದು ಚೆನ್ನಾಗಿ ಮಾಡಿದ್ದಾನೆ ಇತಿ ಧಿಯ ಪ್ರಚೋದಯ ಈ ವಿಧವಾದ ಒಂದು ಅನುಗ್ರಹ ಬುದ್ಧಿಯನ್ನು ದೇವರು ನನ್ನ ವಿಷಯದಲ್ಲಿ ಪ್ರೇರಿಸಲಿ ಅಂತ ಆ ಪರಮಾತ್ಮನಲ್ಲಿ ನಾವು ಕೇಳಿದ್ರು ಇದಾದ ಮೇಲೆ ಪ್ರತಿಯೊಬ್ಬ ಪ್ರತಿಯೊಬ್ಬ ವ್ಯಕ್ತಿಗೆ ದೇವತೆಗಳ ವಿಷಯದಲ್ಲಿ ಆಸ್ಥೆ ಕಡಿಮೆ ಇರುತ್ತದೆ ಹೋಮ ಹವನಗಳನ್ನು ಮಾಡುವಾಗ ಅಥವಾ ಇನ್ನನೇಕ ಸತ್ಕರ್ಮಗಳನ್ನು ಮಾಡುವಾಗ ದೇವತೆಗಳನ್ನು ಆವಾಹನೆ ಮಾಡುತ್ತಾರೆ ಪೂಜೆ ಮಾಡುತ್ತಾರೆ ಏನು ಮಂತ್ರ ಹೇಳುತ್ತಾರೆ ಯಾರನ್ನ ಆವಾಹನೆ ಮಾಡ್ತಾ ಇದ್ದಾರೆ ಏನು ಪೂಜೆ ಮಾಡ್ತಾ ಇದ್ದಾರೆ ಅದರ ಕಡೆಗೆ ಏನು ಗಮನ ಇರುವುದು ಕೇವಲ ಸಾಮಾಜಿಕವಾದ ಸೋಷಿಯಲ್ ಫಂಕ್ಷನ್ ಅನ್ನುವ ದೃಷ್ಟಿಯಿಂದ ಮಾತ್ರ ಮಾಡುತ್ತಾ ಇರ್ತಾನೆ ತನ್ನ ಮದುವೆ ಆಗಿರುತ್ತದೆ ನಾಕಾರು ಜನ ಮಕ್ಕಳು ಮದುವೆ ಮಾಡಿರ್ತಾನೆ ಬೇಕಾದಷ್ಟು ಶಾಂತಿಗಳಾಗಿರುತ್ತದೆ ಎಲ್ಲ ಆಗಿರುತ್ತದೆ ಅಂತಹ ಒಬ್ಬ ವೃದ್ಧನಿಗೆ ಕೇಳಿಕೊಂಡು ಬನ್ನಿ ಏನ್ ದೇವತೆಯನ್ನು ಆವಾಹನ ಮಾಡುತ್ತಾರೆ ಏನೇನು ಪೂಜೆ ಮಾಡಿದ್ರು ನೀವು ಇಷ್ಟು ಸಲ ಮದುವೆ ಮಾಡಿದಿ ಇಷ್ಟು ಮೊಮ್ಮಕ್ಕಳ ಮುಂಜೆಯೊಳಗೆಲ್ಲ ಮಾಡಿದೀಯಲ್ಲ ಏನು ಗೊತ್ತಿಲ್ಲ ಏನೋ ಒಂದು ಅಡಿಕೆ ಇಡಿಸ್ತಾರೆ ಅಕ್ಷತೆ ಹಾಕಿಸ್ತಾರೆ ಮಂಗಳಾರತಿ ಮಾಡಿಸ್ತಾರೆ ಇಷ್ಟ ಹೇಳ್ತಾರೆ ಯಾರು ಬರ್ತಾರೆ ಅಲ್ಲಿ ಆ ದೇವತೆಗಳು ಎಂಥವರು ಅವರ ಸ್ವರೂಪ ಏನು ಅವರು ಹೇಗೆ ಬರ್ತಾರೆ ಅವರು ಎಲ್ಲಿರ್ತಾರೆ ಇಲ್ಲಿ ಹೇಗೆ ಬರ್ತಾರೆ ನಾವೇ ತಿಂದು ಹಲಸು ಮಾಡುವಂತಹ ಉಗುಳುವಂತಹ ಅಡಿಕೆ ಅದನ್ನು ಪೂಜೆ ಮಾಡುವುದೇನು ಪೂಜೆ ಮಾಡುವುದೇ ಆದರೆ ಅದನ್ನು ಪೂಜೆಯೇ ಮಾಡಬೇಕು ತಿನ್ನೋದಾದರೆ ತಿನ್ನೇ ಇಡಬೇಕು ಈ ಕಡೆಗೆ ತಿರಸ್ಕಾರವೋ ಪುರಸ್ಕಾರವೋ ನಾವು ತಿನ್ನುವಂತಹ ನಾವು ತಿಂದು ಅಗದು ಉಗುಳು ತುಳಿಯುವಂತಹ ವಸ್ತುವನ್ನು ನಾವೇ ಪೂಜಿಸ್ತೇವಲ್ಲ ಇದೇನು ವ್ಯತ್ಯಾಸ ವಿಪರ್ಯಾಸ ಇದು ಇದರೊಳಗೇನು ಅರ್ಥ ಇದೆ ಅನ್ನುವಂತಹ ಪ್ರಶ್ನೆ ಅದಕ್ಕೆ ಶಾಸ್ತ್ರದಿಂದ ನಾವು ಸರಿಯಾದ ಉತ್ತರವನ್ನು ತಿಳಿಯಬೇಕು ನಿಜ ನಾವೇ ತಿನ್ನೋದು ನಾವೇ ಅದನ್ನ ಉಗುಳೋದು ಅದನ್ನ ತುಳಿದು ಹೋಗೋದು ಎಲ್ಲ ಸತ್ಯ ಆದರೆ ಅದೇ ಅಡಿಕೆಯಲ್ಲಿಯೋ ಮಣ್ಣಿನಲ್ಲಿಯೋ ಅಥವಾ ಅಕ್ಕಿಯಲ್ಲಿಯೋ ನೀರಿನಲ್ಲಿಯೋ ಉಸುಕಿನಲ್ಲಿಯೋ ದೇವತೆಗಳ ಆವಾಹನ ಮಾಡಿದಾಗ ಅದನ್ನು ಪೂಜೆ ಮಾಡುವುದು ನಾವೇ ಎಲ್ಲ ಊರಿನ ಜನ ಓಡಾಡುತ್ತಾರೆ ನಡೀತಾರೆ ಎಲ್ಲ ಮಾಡುತ್ತಾರೆ ಅದೇ ಗಂಗೆಯ ದಂಡೆಗೆ ಇರುವ ಉಸುಕನ್ನೇ ಸೇರಿಸಿ ಲಿಂಗವನ್ನ ಮಾಡಿ ಅದರೊಳಗೆ ಅವಹನ ಮಾಡಿ ಅಲ್ಲೇ ಪೂಜೆ ಮಾಡ್ತಾರೆ ಎಲ್ಲರೂ ಓಡಾಡುವಂತಹ ತುಳಿಯುವ ಉಸುಕು ಆದರೆ ಅದಕ್ಕೆ ಪೂಜೆ ಹೇಗೆ ಅಂತ ಪ್ರಶ್ನೆ ಬಂದರೆ ನಿಜ ನಾವು ಪುರಸ್ಕಾರ ಮಾಡುವುದೂ ಉಂಟು ತಿರಸ್ಕಾರ ಮಾಡುವುದೂ ಉಂಟು ತಿರಸ್ಕಾರ ಯಾವುದಕ್ಕೆ ಪುರಸ್ಕಾರ ಯಾವುದಕ್ಕೆ ಆ ಜಡವಾದ ವಸ್ತು ಜಡವಾದ ಬರಿ ಉಸುಕು ಬರಿ ಅಡಿಕೆ ಬರಿ ಅಕ್ಕಿ ಬರಿ ನೀರು ಅದರೊಳಗೇನಿಲ್ಲ ಅದನ್ನು ನಾವು ಕುಡಿತೇವೆ ಚಲ್ತೇವೆ ಉಗುಳತೇವೆ ಏನಾದರೂ ಮಾಡುತ್ತೇವೆ ಆದರೆ ಗೌರವ ಯಾರಿಗೆ ಒಳಗಿರುವಂತಹ ದೇವರಿಗೆ ಅಲ್ಲಿ ನಾವು ವೇದ ಮಂತ್ರಗಳಿಂದ ಆವಾಹನ ಮಾಡಿ ತಂದಿಟ್ಟಂತಹ ಏನು ದೇವತೆಗಳ ಸನ್ನಿಧಾನ ಇರುತ್ತದೆ ಅರಕ್ಕೆ ಅದು ಯಾವಾಗ ನಾವು ಮಂತ್ರಗಳಿಂದ ಆವಾಹನ ಮಾಡುತ್ತೇವೆ ಆಗ ದೇವತೆಗಳು ಅಲ್ಲಿ ವಿಶೇಷವಾಗಿ ಸನ್ನಿಹಿತರಾಗ್ತಾರೆ ಅವರು ಪೂಜ್ಯರಾಗ್ತಾರೆ ಅದಕ್ಕೆ ಒಂದು ದೃಷ್ಟಾಂತವನ್ನು ನಾವು ತಿಳಿದುಕೊಳ್ಳಬಹುದು ಒಂದು ಉತ್ತಮವಾಗಿರತಕ್ಕಂತಹ ಬಂಗಾರದ ಒಂದು ಬೆಲೆಗಾಳುವ ವಸ್ತು ಅಥವಾ ವಜ್ರದ ಒಂದು ಆಭರಣ ಅದನ್ನು ಒಬ್ಬ ವ್ಯಕ್ತಿ ತನ್ನ ಮಗನಿಗೋ ಅಥವಾ ಫ್ರೆಂಡಿಗೋ ಯಾರಿಗೋ ಗಿಫ್ಟ್ ಹಾಕಿ ಕೊಡ್ತಾನೆ ಅದು ಒಳಗಿರುತ್ತದೆ ವಜ್ರ ಅದರ ಮೇಲೆ ಒಂದು ಎಲ್ಬೆಟ್ ಇರುತ್ತದೆ ಅದರ ಮೇಲೆ ಒಂದು ಬಾಕ್ಸು ಅದರ ಮೇಲೆ ಇವನು ಪ್ರೆಸೆಂಟೇಷನ್ ಮಾಡೋದಕ್ಕೋಸ್ಕರ ಅಂತ ದೊಡ್ಡದಾಗಿ ಒಂದು ಬಾಕ್ಸ್ ಮಾಡಿ ಮೇಲೆ ಎಲ್ಲ ಒಂದು ಕಾಗದಗಳನ್ನೆಲ್ಲ ಸುತ್ತಿ ಅದನ್ನು ಕೊಡ್ತಾನೆ ಅವನಿಗೆ ಹೇಳ್ತಾನೆ ಇದರೊಳಗೆ ವಜ್ರ ಇದೆ ಇದರೊಳಗೆ ನಾನು ವಜ್ರ ಇಟ್ಟಿದ್ದೇನೆ ಇದನ್ನು ನಿನಗೆ ಕೊರತಾ ಇದ್ದೇನೆ ಅಂತ ಅವನು ಅದನ್ನ ಬಹಳ ಜೋಕಿಯಿಂದ ಮನೆಯಲ್ಲಿ ಒಯ್ದು ಬೀಗ ಹಾಕಿ ಇಟ್ಟು ಎಲ್ಲಾ ಮಾಡಿದ ಮೇಲೆ ಸಮಯ ಆದಾಗ ಅದನ್ನೆಲ್ಲ ಬಿಚ್ಚಿ ನೋಡ್ತಾನೆ ಆ ವಜ್ರದ ಪದಕವನ್ನು ಒಳಗೆ ತೆಗೆದಿಟ್ಟುಕೊಳ್ತಾನೆ ಮೇಲಿಂದೆಲ್ಲ ಏನ್ ಮಾಡುತ್ತಾನೆ ಕಸಕ್ಕ ಹಾಕ್ತಾನೆ ಅದನ್ನ ಡಸ್ಟ್ ಅಂತ ಹೇಳಿ ಒಗೆದು ಬಿಡ್ತಾನೆ ಏನಿದು ಇಷ್ಟೊತ್ತಿನವರೆಗೆ ಇದೇ ಕಾಗದ ತಿಜೋರಿಯಲ್ಲಿ ಯಾಕೆ ಈಗ ಕಸದ ಬುಟ್ಟಿಯಲ್ಲಿ ಯಾಕೆ ಇದೇ ಕಾಗದ ಇದೇ ಅರಿವೆ ಇದೇ ಬಾಕ್ಸು ಕೀಲಿ ಮೇಲೆ ಕೀಲಿ ಹಾಕಿ ಭಾರೀ ಗೌರವದಿಂದ ಎಲ್ಲರಿಗೂ ಜೋಕೆ ಅಂತ ಹೇಳಿ ಮನೆಯೆಲ್ಲ ಒಗಳ ಹಾಕಿ ಹೆಂಡತಿಗೂ ಹೇಳದೆ ಇಷ್ಟೆಲ್ಲಾ ಭಯಂಕರ ಭದ್ರತೆಯಿಂದ ಅದನ್ನ ಇಟ್ಟು ಅದಕ್ಕೆ ಆಧಾರ ತೋರಿಸಿ ಅದಕ್ಕೆ ತೆಗೆದ ಮೇಲೆ ಅದನ್ನು ಒಗೆದು ತುಳಿಯೋದು ಯಾಕೆ ಅಂದರೆ ಅಥವಾ ದೂರದಲ್ಲಿ ಇದ್ದ ಒಬ್ಬ ವ್ಯಕ್ತಿ ಒಳಗಿನ ರಹಸ್ಯ ತಿಳಿಯದೆ ಇದೇ ಕಾಗದವನ್ನ ಒಳಗೆ ಇಟ್ಟ ಈಗ ಅದೇ ಬಾಕ್ಸ್ ಅನ್ನು ಹೊರಗೆ ಹಾಕ್ತಾ ಇವನೇ ಹುಚ್ಚನೇ ಅಂತ ಕೇಳಿದರೆ ಕೇಳಿದವನು ಹುಚ್ಚ ಯಾಕೆ ವಜ್ರ ಇದ್ದಾಗ ಪರಗಿನ ಎಲ್ಲ ಬಾಕ್ಸಿಗೂ ಬೆಲೆ ವಜ್ರ ತೆಗೆದರೆ ಅದಕ್ಕೆ ಬೆಲೆಯೇ ಇಲ್ಲ ಹಾಗೆ ಅಲ್ಲಿ ಯಾವ ರೀತಿಯಾಗಿ ಈ ವ್ಯಕ್ತಿ ತಾನು ವಜ್ರವನ್ನ ಒಳಗೆ ಹಾಗೆ ವೇದ ಮಂತ್ರಗಳ ಶಕ್ತಿಯಿಂದ ಆ ವೇದ ಮಂತ್ರದಲ್ಲಿ ಮಂತ್ರದಲ್ಲಿರತಕ್ಕಂತಹ ಒಂದು ವಿಶಿಷ್ಟವಾದಂತಾ, ಏನು ಒಂದು ಭಗವಂತನ ವಿಶೇಷವಾದ ಆಜ್ಞಾರೂಪವಾದಂತಹ ಶಕ್ತಿ ಇದೆ ಅದರಿಂದಾಗಿ ನಾವು ಭಕ್ತಿಯಿಂದ ಆವಾಹನ ಮಾಡಿದರೆ ಆ ದೇವತೆಗಳು ಬಂದು ಅಲ್ಲಿ ಸನ್ನಿಹಿತರಾಗ್ತಾರೆ ವಜ್ರ ವಜ್ರ ಆಯುಧವನ್ನ ಧಾರಣ ಮಾಡಿದಂತಹ ಇಂದ್ರಾದಿ ದೇವತೆಗಳು ವಜ್ರದ ಹಾಗೆ ಆ ವೇದ ಮಂತ್ರಗಳೆಂಬಂತಹ ಶಕ್ತಿಯಿಂದ ಆ ವಸ್ತುವಿನಲ್ಲಿ ಬಂದು ಸಮಿಹಿತರಾಗ್ತಾರೆ ಅದು ಉಸುಕೋ ನೀರೋ ಕಟ್ಟಿಗೆಯೋ ಅಡಿಕೆಯೋ ಏನೋ ಆಗಿರಬಹುದು ಕಬ್ಬಿಣವು ಅಲ್ಲಿ ದೇವತೆಗಳು ಬರ್ತಾರೆ ಆದರೆ ಅದು ಪೂಜ್ಯವಾದ ನಾವು ಪುನಃ ವಿಸರ್ಜನೆ ಮಾಡಿದಾಗ ಆ ದೇವತೆಗಳನ್ನು ನಾವು ಮತ್ತೆ ಹೊರಗೆ ಸನ್ನಿಧಾನವನ್ನು ತೆಗೆದಾಗ ಅದರ ಕೆಲಸ ಮುಗಿತು ಅದೇ ಉಸುಕಿನ ಮೇಲೆ ಯಾರಾದರೂ ಓಡಾಡಿಕೊಂಡು ಹೋಗಬಹುದು ಅಲ್ಲಿಯವರೆಗೆ ಅದು ಲಿಂಗ ಆ ಮಾಡಿದ ಮೇಲೆ ಅದು ಉಸುಕು ನಾವೇ ಪೂಜೆ ಮಾಡಿ ನಾವೇ ತಿರಸ್ಕಾರ ಮಾಡುವಂತಹದೇನು ವಿಪರ್ಯಾಸ ಇದು ಅಂತ ತಿಳಿಯಬೇಡಿ ನೀವೇ ಒಳಗಿಟ್ಟು ಅದೇ ಕಾಗದವನ್ನು ಹೊರಗೆ ಎಸುತ್ತೀನಲ್ಲ ಏನಿದು ವಿಪರ್ಯಾಸ ಅಂತ ಕೇಳಿದರೆ ಎಷ್ಟು ಹಾಗೆ ಅದೇ ವಸ್ತುವಿನಲ್ಲಿ ದೇವತೆಗಳ ಆವಾಹನ ಮಾಡಿದಾಗ ಸನ್ನಿಧಾನ ಬರುತ್ತದೆ ದೇವತೆಗಳ ವಿಸರ್ಜನೆ ಮಾಡಿದಾಗ ನಾವು ಅದನ್ನು ಉದಾಸೀನ ಮಾಡುತ್ತೇವೆ ಜಡವಸ್ತು ಅಂತ ತಿಳಿಯುತ್ತೇವೆ ಆದರೆ ದೇವತೆಗಳಿಗೆ ಈ ತರಹದ ಶಕ್ತಿ ಉಂಟು ಭಕ್ತಿಯಿಂದ ವೇದ ಮಂತ್ರ ಪುರಸ್ಸರವಾಗಿ ನಾವು ಎಲ್ಲಿ ಆವಾಹನ ಮಾಡ್ತೇವೋ ಅಲ್ಲಿ ಸನ್ನಿಹಿತರಾಗತಕ್ಕಂತಹ ಶಕ್ತಿ ಆ ದೇವತೆಗಳಿಗೆ ಉಂಟು ಎಲ್ಲ ಕಡೆಗೆ ಹರಡಿದಂತಹ ಚೈತನ್ಯ ರೂಪರಾದವರು ದೇವತೆ ಯಾವ ರೀತಿಯಾಗಿ ಶಬ್ದಗಳನ್ನ ಎಲ್ಲಾ ಕಡೆಗಿರುವ ಶಬ್ದಗಳನ್ನ ನಾವು ಯಂತ್ರಗಳ ಮುಖಾಂತರ ಒಂದು ಕಡೆಗೆ ಹಿಡಿದು ಹಿಡಿಯಬಹುದು ಇಲ್ಲೆಲ್ಲಾ ಶಬ್ದ ಇದೆ ಆದರೆ ರೇಡಿಯೋದೊಳಗೆ ಮಾತ್ರ ಶಬ್ದ ಕೇಳಿಸ್ತದೆ ಟಿವಿಯಲ್ಲಿ ಮಾತ್ರ ಕೇಳಿಸ್ತದೆ ಆ ಶಬ್ದಗಳನ್ನ ಗ್ರಹಣ ಮಾಡತಕ್ಕಂತಹ ಒಂದು ಶಕ್ತಿ ಆ ಯಂತ್ರದಲ್ಲಿ ಇದ್ದಾಗ ಎಲ್ಲ ಕಡೆಗೆ ಇರುವ ಶಬ್ದವೇ ಹೇಗೆ ಅಭಿವ್ಯಕ್ತವಾಗುತ್ತೆ ಹಾಗೆ ಶಬ್ದಗಳಂತೆ ದೇವತೆಗಳು ಕೂಡ ಚೈತನ್ಯ ರೂಪವಾದ ಒಂದು ಶಕ್ತಿ ಇದು ಜಡ ಅವರು ಚೇತನ್ ಆ ಚೈತನ್ಯ ರೂಪನಾಗಿರತಕ್ಕಂತಹ ದೇವತೆಗಳೆಂಬ ಶಕ್ತಿ ಎಲ್ಲ ಕಡೆಗೆ ಹರಡಿದುಕೊಂಡಿದೆ ಅವರನ್ನು ಹಿಡಿಯ ಆ ಶಬ್ದವನ್ನು ಹಿಡಿಯುವುದಕ್ಕೆ ಹೇಗೆ ನಮಗೆ ಟಿವಿ ರೇಡಿಯೋ ಮೊದಲಾದ ಮಾಧ್ಯಮಗಳು ಬೇಕೋ ಹಾಗೆ ವೇದ ಮಂತ್ರಗಳೆಂಬಂತಹ ಮಾಧ್ಯಮದಿಂದ ಭಕ್ತಿಯೆಂಬ ಮಾಧ್ಯಮದಿಂದ ನಾವು ಅವರನ್ನ ಪ್ರಾರ್ಥನೆ ಮಾಡಿದಾಗ ಆ ದೇವತೆಗಳನ್ನ ಎಲ್ಲಿ ಬೇಕೋ ಅಲ್ಲಿ ನಾವು ಅಭಿವ್ಯಕ್ತಗೊಳಿಸಬಹುದು ಅವರ ಸನ್ನಿಧಾನವನ್ನು ಹೊರಗೆ ಹಾಕಿಸಬಹುದು ಅವರ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅವರಿಂದ ಫಲವನ್ನು ಪಡೆಯಬಹುದು ಅನ್ನುವಂತಹ ಒಂದು ಶ್ರದ್ಧ ಆ ದೇವತೆಗಳ ಬಗ್ಗೆ ದೇಕೆ ಹೊರತು ಏನೋ ಯಾವುದೋ ಎಲ್ಲೆಲ್ಲೋ ವಾಡಿಕೆಯ ಮೇಲೆ ಎಲ್ಲೇನೋ ಅಕ್ಷತೆ ಹಾಕಂತಾರೆ ತಿರುಗಿಸುವಂತಾರೆ ಎಲ್ಲೋ ಹರಟಿ ಹೊಡೀತಿರ್ತಾನೆ ಇವರು ಹೇಳೋ ಕೆಲಸ ಮಾಡ್ತಾ ಇರ್ತಾನೆ ಹೋಗಿತಾ ಇರ್ತಾನೆ ಏನಂದ್ರೂ ಅಕ್ಷತೆ ಎಲ್ಲದಕ್ಕೂ ಸರ್ವ ಪೂಜಾರ್ ಅರ್ಥ ಅಕ್ಷತಾ ಅಂತಾರೆ ಸಾಮಾನ್ಯವಾಗಿ ಹಾಕಬೇಕು ಯಾವುದೋ ಒಂದು ಮರತಿದ್ರೆ ಅದರ ಪರವಾಗಿ ಅಕ್ಷತೆ ಹಾಕಬೇಕು ಅಂತ ಇವನು ಏನೂ ತಂದಿರೋದಿಲ್ಲ ಸರ್ವ ಪೂಜಾರ್ ಅರ್ಥ ಸರ್ವಾಲಂಕರಣಾರ್ಥೆ ಅಕ್ಷತಾ ಅಂತ